ನಾರಾಯಣಾಯ ಪರಿಪೂರ್ಣಗುಣಾಂಗೇ ಸತ್ಕಾರಣ ಹರಿಯ ಸಕಲೋಕಸ್ಕೃತೀಮಂದ್ಯ ನಾರಾಯಣ ನಮಸ್ಕೃತನೋತ್ತೀ ಸರಸ್ವತಿಹರಿ ಪರಮಾತ್ಮ ಕಾನು ಶೇತುಪರು ಮೂತಿರುವಂತಹ ಅದ್ಭುತ ದೃಶ್ಯವನ್ನ कणुम ज योजनामता है ज्ञान नेत्रजयुग्मा नेत्रब्जयु मुखवरकमला सर्वेदारा तन्वा ब्रह्मांडवाख्याच भासयन भासुलास्य सर्वाभीष्टा भय चकुगेनाथिता आथीना आददानायादिदेव स्वदमुखा चोतराशाशोक ಪರಮಾತ್ಮ ಈ ಕ್ರಮದಿಂದಾಗಿ ಉತ್ತರ ದಿಕ್ಕನ್ನು ಕುರಿತು ಪ್ರಯಾಣ ಮಾಡಿದ ಮಾಡ್ತಾ ಇದ್ದಾನೆ ರಾಮಚಂದ್ರ ಜ್ಞಾನ ಜ್ಞಾನಮುದ್ರ ಕೈಯಲ್ಲಿ ಹಿಡಿದಿದ್ದಾನೆ ಪರಮಾತ್ಮ ಅಂದರೆ ಇಡೀ ಯಾವುದೇ ರಾಮರೂಪ ನೋಡಿದ್ರೂ ಗೊತ್ತಾಗುತ್ತೆ ಅದು ಜ್ಞಾನ ಮುದ್ರೆಯನ್ನು ಹಿಡಿದಿರೋದೇ ಹೊರಗೆಯಲ್ಲಿ ಜ್ಞಾನಮುದ್ರೆ ಹಿಡಿದಿದ್ದಾನೆ ಅಂದರೆ ಪಟ್ಟಾಭಿರಾಮದೇವರ ವಿಗ್ರಹದಲ್ಲಂತೂ ಚೆನ್ನಾಗಿ ಕಾಣಬಹುದು ಜ್ಞಾನಮುದ್ರ ಇನ್ನು ಅದಾದ ಮೇಲೆ ನೇತ್ರ ನೇತ್ರಾಬ್ಜ ಯುಗಮಾನ್ ಮುಖವರ ಕಮಲ ಎರಡು ಕಣ್ಣುಗಳು ಎದ್ದು ಕಾಣ್ತಾ ಇರಬೇಕು ಕಮಲದಂತೆ ಅರಳಿರುವಂತಹ ಎರಡು ದೊಡ್ಡ ದೊಡ್ಡ ಕಣ್ಣುಗಳು ಮುಖವರ ಕಮಲ ಸರ್ವ ವೇದಾರ್ಥ ಸಾರಾನ್ ಸಮಲವೇ ಸಕಲ ವೇದಾರ್ಥಗಳ ಸಾರ ಏನಿದೆ ಅದನ್ನು ಬಾಯಿ ತುಂಬ ಹೇಳ್ತಾ ಇದ್ದಾನೆ ಸುಣ್ಣ ಕೂತಿಲ್ಲ ಅದರ ಉತ್ಸವ ಉತ್ಸವ ಮಾಡಬೇಕಾಗಿದ್ದರೆ ನನಗ ಸುಣ್ಣ ಕೂತಿರ್ತಾನೆ ಇಲ್ಲ ಹಾಗಲ್ಲ ಹೇಳ್ತಾ ಇದ್ದಾನೆ ತನ್ವಾ ಬ್ರಹ್ಮಾಂಡ ವಾಕ್ಯಾನ್ ತರಮಧಿಗಂಚಾ ಭಾಸೈನ್ ಭಾಸರಾಸ್ಯ ಆ ಮುಖಮಂಡಲಾದಿಗಳ ನೋಡಿದ್ರೆ ಇಷ್ಟು ದಿವಸ ನೋಡಿದ ರಾಮರೂಪ ಅಲ್ಲ ಪ್ರತಿನಿತ್ಯ ನೋಡ್ತಾ ಇದ್ದವರಿಗೆ ಅದು ಬೇರೇನೇ ಕಾಣಿಸ್ತಾ ಇದೆ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿದೆ ಅಷ್ಟು ಮೇಲ್ಮೆನೆ ಹೀಗೆ ಹೋಗಿದ್ದಲ್ಲ ಉತ್ತರ ದಿಕ್ಕಿಗೂ ಹೊರಟ ಅಷ್ಟೇ ಪರಮಾಣ ಹೊರಟಿದ್ದೆ ಹೇಗೆ ಹೊರಟು ಉತ್ತರ ದಿಕ್ಕಗೂ ಹೊರಟು ಆ ಕ್ರಮದಲ್ಲಿ ಬ್ರಹ್ಮಾಂಡ ವಾಹ್ಯಾಂತರ ಅಧಿಕ ಅದು ಬ್ರಹ್ಮಾಂಡವನ್ನು ಮೀರಿದಂತಹ ಅತ್ಯದ್ಭುತವಾದ ಕಾತ್ಯ ಅಂದರೆ ಅದು ಪ್ರಕಟಣೆ ಮಾಡ್ತಾ ಇದ್ದಾನೆ सर्वाभीष्ट अभये मतू ब अभय हस्त तोस्ता यार हूँ तो बेड़ा मैंने इन ज्ञान मुद्रे अभय मुद्रो तोरस्त स्वक वर युगेन अर्थीना आदिधान तन्यार बेड़ बरतारे अंत प्रायदेवादिदेव तथान उत्तर दिखे ही स्थान परमात्मा दद्रे छ ಹನುಮನ್ ಸರ್ವದೃತು ಸೀತಾಖಿ ಅಖಿಲಕ್ಷಗತೀತಿಭಯತುಗೌರ ಸಕಲ ಗುಣತನುರ್ಭೂಷಿತ ಸಾಕ್ಷಾತ್ ಆಗಿ ಹನುಮಂತು ದೇವರು ಛತ್ರ ಹೇಳಿಕೊಂಡಿದ್ದಾರೆ ಎಂಥ ಛತ್ರ ಅಂದ್ರೆ ಬಿಳಿ ಛತ್ರಿ ಆ ಛತ್ರಿ ಕೆಳಗಡೆಯಲ್ಲೂ ಹೋದರೆ ಅಮೃತದ ಹನಿ ಬೀಳ್ತಾ ಇರೋದು ಹನಿಯಿಂದಲೇನು ಮೈ ಮೇಲೆ ಗುರುತಿಗೆ ಬೀಳುವಷ್ಟು ಹನಿ ಅಲ್ಲ ಅಂತ ಚಾಗೋಲ್ಲ ಹನಿ ಬೀಳುತ್ತೆ ಗುರುತಿಗೆ ಬೀಳೋಲ್ಲ ಎಸಿಯಲ್ಲಿದ್ದವರಿಗೆ ಗೊತ್ತಾಗುತ್ತೆ ಎಸಿಯಲ್ಲಿದ್ದವರಿಗೆ ಅಥವಾ ಫ್ರಿಜ್ಜಲ್ಲಿ ತಣ್ಣನೇ ಗಾಳಿ ಬರುತ್ತೆ ಬರೀ ತಣ್ಣನೇ ಗಾಳಿಯಲ್ಲ ಅದರಿಂದ ನೀರಿನ ದ್ರವ ಸಮೇತವಾಗಿ ಬರ್ತಾ ಇರ್ತದೆ ಜಾಸ್ತಿ ಅಲ್ಲ ಆ ಕ್ರಮದಲ್ಲಿ ಸರಬರದ ಅಮೃತ ಅಮೃತದ ರಸ ಸುರಿತಾ ಇರುತ್ತಂತೆ ಆ ಶ್ವೇತಛತ್ರದ ಕೆಳಗಡೆಯಲ್ಲಿ ಓಡ ಶ್ವೇತಛತ್ರಿ ಅದಕ್ಕೆ ಬಂಗಾರದ ಆಭರಣಗಳನ್ನು ರತ್ನಗಳನ್ನು ಎಲ್ಲ ಹಾಕಿಟ್ಟಿರ್ತಾರೆ ಅಲ್ಲಲ್ಲಲ್ಲಲ್ಲ ಅದು ಕಾಣಬೇಕು ಪುಳೀ ಬಣ್ಣ ತಿರುಪತಿಯಲ್ಲಿ ತಿಮ್ಮಪ್ಪನಿಗೆ ಹಿಡಿತಾರ ಪ್ರಯಹ ಆ ರೀತಿಯಲ್ಲಿಂದು ಊಹೆ ಮಾಡಬಹುದು ಅದಕ್ಕೆ ಕೋಟಿ ಪಟ್ಟು ಅಧಿಕ ಇರುತ್ತೆ ಊಹೆ ಮಾಡಬಹುದು ಆ ರೀತಿಯಲ್ಲಿದೆ ಅಂತ ಅದನ್ನು ಹನುಮಂತ ದೇವರು ಛತ್ರವನ್ನು ಹಿಡಿದು ಅದಕ್ಕೆ ಬಲಿಷ್ಠರು ಬೇಕಾಗುತ್ತೆ ಆ ಛತ್ರವನ್ನು ಹಿಡಿಕೊಂಡು ತಾನು ನಿಂತಿದ್ದಾರೆ ಹಿಂಬದಿಯಲ್ಲಿ ಇನ್ನು ಅದರಂತೆ ಅದು ಪೂರ್ಣ ಚಂದ್ರ ಐದಾರು ಹತ್ತು ಸಾವಿರ ಚಂದ್ರರು ಒಟ್ಟಿಗೆ ಸೇರಿದರೆ ಏನು ಕಾಂತಿ ಬೀರಬೇಕೋ ಅಷ್ಟು ಚಿಮ್ಮತಾ ಇರೋ ಕಾಂತಿ ಆ ಒಂದು ಛತ್ರದಲ್ಲಿ ಸೀತಾದೇವಿಯನೇನೆ ಎಲ್ಲರಿಗೂ ಕಾಣುವಂತೆ ಎರಡು ರೂಪ ತಗೊಂಡಂತೆ ಒಂದು ಕಡೆಯಲ್ಲಿ ಶರೀನೊಂದು ಕಡೆಯಲ್ಲಿ ಹಿರಿಯ ಇಂಥ ದಪ್ಪ ಚಮರಿ ಮೃಗದ ಕೂದಲಿನಿಂದ ನಿರ್ಮಾಣ ಮಾಡಿದ ಚಾಮರ ಆ ಚಾಮರವನ್ನು ಬಿಸ್ತಾ ಇದ್ದಾರೆ ಬಹಳ ತಂಪು ಅದರಿಂದ ಬರುವ ಗಾಳಿಯಿಂದಲ್ಲ ಬಹಳ ತಂಪು ಅದನ್ನು ಈ ಲಾವಂಚದ ನೀರಿನಲ್ಲಿ ಅದ್ದಿಟ್ಟಿರ್ತಾರೆ ಅಥವಾ ಲಾವಂಚದ ಬೇರಿನಿಂದಲೇ ಬೀಸಣಿಗೆ ನಿರ್ಮಾಣ ಮಾಡ್ತಾರೆ ಅವೆಲ್ಲ ಬಹಳ ತಂಪು ಸುಗಂಧವೇ ಇವೆಲ್ಲ ಹಿಂದಿನ ಕ್ರಮ ಹಾಗೆಲ್ಲ ಇರ್ತಿತ್ತು ಆ ಕ್ರಮದಲ್ಲಿ ಅದನ್ನು ಎರಡನ್ನೂ ಕೂಡ ಶ್ರೀಹಿ ಹಿರೀರಥೈಕ ಆ ರೀತಿಯಲ್ಲಿ ಹಿಡಿದಿರೋಣ ಪೂರ್ಣ ಚಂದ್ರಾಂಶು ಗೌರಂ ಅದು ಹೇಗಿದೆ ವ್ಯಜನ चंद्रन किरण चंद्र तुंड कतम आ रीत चाम एंत परमात्मा प्रयाणमा साक्षाचक्र तुस्तव भरदश्चक्रम दधदिणे परमात्म चक्रायुधु भरत आत भरत चक्रने आत वन कड़े बलगड़े नि दधदिणे नाय दक्षिणे राया सव्यत शंखवरभृहत् शंखात्मक श्रुहा शुघ्न द्वेड परमा शंख आयुधन तान हिटको आत नि भरत शत्रुघ् जोतिये होता अग्रे ब्रह्म पुरोगमास वेदाश्चकारका दैवते बंद परमात्म कर्क ओंकार बेरेन्यादवंतर ओ अब ध्वनियन आता पश्चात्सर्व जगजाम ಈ ಹಿಂದುಗಡೆಯಲ್ಲಿ ಯಾರ್ಯಾರು ಮೋಕ್ಷಕ್ಕೆ ಹೋಗೋರಿದ್ದರು ಆ ಎಲ್ಲ ಹೊಟ್ಟೆ ಜಗತ್ತೇ ಹೊರಟಿಟ್ರು ಸಾಧಾರಣವಾಗಿ ಭೂಮಂಟರ ಕಾರ್ಯ ಆಗುವಷ್ಟು ಎಲ್ಲರೂ ಹೊರಟು ಜಂತುಗಳು ಹಾಗೆ ಯಾಂತಂ ನಿಜಂಧಾಮ ತೂರ್ಯ ಸುತ ಪೂರ್ವ ತೂರ್ಯ ಸುತಪೂರ್ವ ವಾ ನರ ಲಕ್ಷ್ಮಿಣೇನ ಮನುಜಾಸ್ತು ಸಂಯತ ಬಲಗಡೆಯಲ್ಲಿ ಎಲ್ಲ ದೇವತೆಗಳು ಯಾರು ಸುಗ್ರೀವಾದಿಗಳು ಯಾರ್ಯಾರು ಬಂದಿದ್ದಾರಲ್ಲ ಅವರೆಲ್ಲ ಬಲಗಡೆಯಲ್ಲ ಹೊರಟರು ಮನುಜೋತ್ತಮರೆಲ್ಲರೂ ಕೂಡ ಎಡಗಡೆಯಲ್ಲಿ ರಾಮ ಜನ್ಮ ಚರಿತಾನಿ ಗಾನ ಹೀಗೆಸ್ವರದಲ್ಲಿ ಭಕ್ತಿಯ ಸ್ವನಿಷ ಸ್ವನಿಮಿಷ ನಯನೈ ಪ್ರಾಯಾ ಕ್ಷಮಾಣ ಪ್ರಾಯಾಕ್ಷೇಷಗರುತ್ಮದಾಧಿಕ ನಿಜ ಸಂಸೇವಿ ಸ್ವಂಪದ ಗಂಧರ್ವರು ಗಾನ ಮಾಡ್ತಾ ಇದ್ದಾರೆ ಮುಂದೆ ಮುಂದೆ ಈ ಭಾಗಗಳು ಕಾಣ್ತಾ ಇದ್ದಾರೆ ಗಂಧರ್ವರ ಗಾನ ಮಾಡ್ತಾ ಇರಬೇಕು ದೇವತಾಶ್ರೇಷ್ಠರೇನಿದ್ದಾರಲ್ಲ ಅವ್ರಿಗೂ ಅಷ್ಟೇ ಅಲ್ಲ ಮುನಿಗಣೈ ವಿಭುಧ ಮುನಿಗಣೈ ಪಬ್ಜ ಸಂಭೂತಿಪೂರ್ವೈ ಪಬ್ಜ ಸಂಭೂತಿ ಬ್ರಹ್ಮದೇವರು ಅವರೇ ಮೊದಲಾದ ಅಂಥ ದೇವತೆಗಳು ಋಷಿಗಳು ಗುರುಗಳು ವೇದದ ಉದಾರ ಅರ್ಥಗಳನ್ನು ತಾವೇ ಯಾವ್ಯಾವ ವೇದ ಮಂತ್ರ ಕಂಡಿದ್ದರೋ ಅದನ್ನೆಲ್ಲ ಹೇಳ್ತಾ ಇರಬೇಕು ಅದರಿಂದ ಸುತ್ತನಾದಂತಹ ನಮ್ಮ ಸ್ವಾಮಿ ಭಕ್ತಿಯಿಂದ ಸಕಲಭೂತಗಳಿಂದಲೂ ಕೂಡ ಅರ್ಚಿತನಾಗಿ ಸ್ವನಿಮಿಷದ ಯಾರು ರೆಪ್ಪೆ ಬಡಿತಲ್ಲ ನೆಟ್ಟ ಹಾಗೆ ನೋಡ್ತಾ ಇದ್ದಾರೆ ಪರಮಾತ್ಮನನ್ನು ಹೀಗೆ ನೋಡ್ತಾರೆ ಕೌತುಕಾದ್ರಿಕ್ಷಮಾನ ಕೌತೂಹಲದಿಂದ ಹಾಗೆ ಇದ್ದರೆ ಆಮೇಲೆ ಬಂದು ಮುಂದೆ ತಂ ತಂ ಸೇವಾ ಗರುಡ ದೇವರು ಶೇಷದೇವರು ಮುಂತಾದರೂ ತಾವು ತಾವು ಸಮಸನಾದಿ ಭಾಗಗಳನ್ನ ಛತ್ರಾದಿಗಳನ್ನ ತಾವಿ ಪರಮಾತ್ಮ ಹೀಗೆ ಬ್ರಹ್ಮ ರುದ್ರ ಗರುಡೈಸ್ತರ ಆರು ಯಾವಾಗ ಪರಮಾತ್ಮ ಆ ದೇವತೆಗಳೆಲ್ಲ ಬಂದರೂ ಅಲ್ಲಿ ತನಕ ಕೆಳಗಡೆ ಹೋಗ್ತಾ ಇದ್ದ ರಥ ಅದು ಕೆಳಗಡೆ ಬಿಟ್ಟು ಮೇಲೆಫಾರ್ ಬಿತ್ತು ನೆರೆ ಫಾರ್ ಬಿಡ್ತಂತೆ ದೇವತೆಗಳು ಇಲ್ಲಿಂದ ಎಲ್ಲ ಆಹಾರ ತರಲ್ಲ ಭೂಸ್ಪರ್ಶ ಇರೋ ತನಕ ಅವರಿಗಿಂತ ಆಕೃತಿಯೇ ಬೇರೆ ಭೂಸ್ಪರ್ಶ ರಾಮಚಂದ್ರ ದೇವರ ಜೊತೆಯಲ್ಲಿ ಅವರ ಆಕೃತಿಗಳು ಬದಲಾಗುವಂಥದ್ದು ಇವರು ಬಹಳ ವಿಚಿತ್ರ ಚಿತ್ರಣ ಮಾಡಿದ್ದಾರೆ ಅಂದರೆ ಸ್ವಲ್ಪ ಮಧ್ಯ ಕಡೆಗೆ ಆಚಾರ್ಯರು ಕಡೆಗೆ ಹೇಗಾಯ್ತು ಅವರು ಅದೃಶರಾಗಿ ಅವರು ಅದೃಶ್ಯರಾದ್ರು ಅಂತ ಅಲ್ಲಿ ಏನು ಇಲ್ವಲ್ಲ ಎಲ್ಲ ನೋಡ್ತಾ ಇದ್ದರು ಅದರಲ್ಲಿ ಎಲ್ಲ ಇದೆ ಹಾಕ್ತಾ ಇದ್ದಾಗ ನೋಡಿರಬಹುದು ಅದನ್ನು ಹಾಕ್ತಾ ಇದ್ದಾಗ ನೋಡಿರಬಹುದು ಹಾಕಿದ್ದಾದ ಮೇಲೂ ಕೂಡ ಹೂವಿನ ರಾಶಿ ತೆಗೆದ ಮೇಲೂ ನೋಡಿರಬಹುದು ಬೇಕಾದ್ರೆ ಮಾಡಿರಬಹುದು ಆಚಾರ್ಯರು ಈ ರೀತಿಯಲ್ಲಿ ಪ್ರಯಾಣ ಮಾಡಿ ಅದೃಶರಾಗಿದ್ದಲ್ಲ ಆ ಸ್ಥಳದಿಂದಲೇ ಅದರ್ಶರಾಗಿದ್ದಾದ್ದರಿಂದಾಗಿ ಆ ಸ್ಥಳಕ್ಕೆ ಕಡೆಗೆ ಪೂಜೆ ಮಾಡ್ತಾರೆ ಇದೇ ಆದರೆ ಸ್ಥಳಕ್ಕೆ ಹಾಕಿ ಮಾಡಬೇಕು ಉಡುಪಿಯಲ್ಲಿ ಅನಂತೇಶ್ವರದ ಮಡಿಯಲ್ಲಿ ಆಚಾರ್ಯರು ಕೂತಿದ್ದ ಜಾಗ ಅವರು ಪಾಠ ಹೇಳ್ತಾ ಇದ್ದಾಗ ನೀವು ಸರ್ವಜ್ಞ ಪೀಠಕ್ಕೆ ಪೂಜೆ ಮಾಡಬೇಕು ಅವ್ರು ಅಲ್ಲಿ ತಗೊಂಡು ಪೀಠ ಸ್ಥಾಪನೆ ಮಾಡಿದ್ರು ಅಲ್ಲಿ ಪೂಜೆ ಮಾಡೋಲ್ಲ ಪೂಜೆ ಮಾಡೋದು ಎಲ್ಲಿ ಮಾಡ್ತಾರೆ ಆಚಾರ್ಯರು ಅದೃಶ್ಯರಾದ ಸ್ಥಳ ಅಂತಾರೆ ಎಷ್ಟೇ ಕಡೆಯಲ್ಲಿ ಪೂಜೆ ಕೊಡ್ತಿತ್ತು ಅಲ್ಲೆಲ್ಲ ಕಡೆಯಲ್ಲಿ ಮಾಡಬೇಕಾಗಿತ್ತು ಅಲ್ಲಲ್ಲಿ ಅಲ್ಲಿ ಕಡೆಯಕ್ಕೆ ದರ್ಶನ ಕೊಟ್ಟ ಜಾಗ ಆದ್ದರಿಂದಾಗಿ ಅದೃಶ್ಯರಾಗಿ ಅಲ್ಲೇ ಇದ್ದಾರೆ ಅದು ಅದಕ್ಕೆ ವ್ಯಕ್ತಿ ಹೊಂದಾಣಿಕೆ ಆಗುತ್ತೆ ಇಲ್ಲ ಇದ್ದರೆ ಈ ರೀತಿಯಲ್ಲಿ ಆಚಾರ ಪ್ರಯಾಣ ಮಾಡಿದ್ರಲ್ಲ ಎಲ್ರಿಗೂ ಹೇಳಿ ದಂಡ ಕಮದಲು ಹೆಬ್ಬರು ಹೊಟ್ಟು ಆಚಾರ ಅವ್ರು ಹೊರಟಿದ್ದಾದರೆ ಆ ಥರ ಚಿತ್ರಣ ಇರೋದು ಮಧ್ಯವಿಜಯದಲ್ಲಿ ಹಾಗಿಲ್ಲ ಆದರೆ ಅವನ ಮೇಲೆ ಪುಷ್ಪವೃಷ್ಟಿ ಮಾಡಿದ್ರು ಅಷ್ಟೇ ಹೆಣ್ಣೆನೆಸಿದ್ದಾರೆ ಅದಾದ್ಮೇಲೆ ಆಚಾರ್ಯರು ದುರ್ಗೋಚರಾಗಲಿಲ್ಲ ಅದೇ ಜಾಗದಲ್ಲಿ ಅದೃಶ್ಯರಾದರು ಅಂತ ಹೇಳಿದರೆ ಮಾತ್ರ ಪ್ರಕರಣ ಹೊಂದಾಣಿಕೆ ಆಗುತ್ತೆ ಆ ರೀತಿಯಲ್ಲಿ ಇದು ಕೂಡ ಚಿತ್ರಣ ಮಾಡಿ ತೋರಿಸ್ಕೊಡ್ತಾರೆ ಹೀಗೆ ಅಹಂ ಬ್ರಹ್ಮ ಹರಿಂಸ್ತುತ್ವ ಜಗಾದೇದಂ ವಚೋ ವಿಭುಂ ಅಥಂ ಬ್ರಹ್ಮ ಹರಿಂಸ್ತುತ್ವ ಜಗಾದೇದಂ ವಚೋ ವಿಭು तदाजया मैं दत्म स्थान दशरथ से ही मातृण्चा तमलोक अग्रता ते अनाहार कैके सगति सूत्वा तो भरत नईा गछेत नरयानीति अद्भुतवाद निर्णय पर प्रयाण मटिता मणिता मटिता यमलोकदलूपयुटिता यमधर्मराज मंदिर ು ರಾಮು ಯಮಸಭಾತನೇ ಅನ್ನೋ ಒಂದು ರೂಪ ಇದ್ದೇ ಇದೆ ರಾಮರೂಪ ಕೆಂಪು ಶಲ್ಲೇ ಹನುಮಂತ ದೇವರಿಂದ ಅಷ್ಟುತ್ಯವಾಗಿ ಒಂದು ರೂಪ ಇದೆ ಅದು ಭಾಗವತದಲ್ಲೂ ಚಿತ್ರಣ ಇದೆ ಇದಾದ ಮೇಲೆ ಸತ್ಯಲೋಕಕ್ಕೆ ಹೋದ ಮೇಲೆ ಅದು ಎಲ್ಲ ಜೀವರಾಶಿಗಳನ್ನು ಕರ್ಕೊಂಡು ಬಂದಿದ್ದಾನಲ್ಲ ಅವರವ್ರ ವಿಂಗಡನೆ ಆಗಿಕ್ಕೀಗ ಎಲ್ಲೆಲ್ಲಿ ಸೇರಿಸಬೇಕು ಅವ್ರನ್ನೆಲ್ಲ ಕಳಿಸ್ಬೇಕು ಅಂಶಾವತಾರಾದಿಗಳನ್ನು ಮಾಡಿದವರು ಮತ್ತಮತ್ತ ಮೂಲ ರೂಪಕ್ಕೆ ಸೇರ್ಪೋತಾರೆ ಇನ್ನು ಸಾಂತ್ವಿಕ ಲೋಕಕ್ಕೆ ಬರೋರನ್ನ ಸಾಂತಾನಿಕ ಲೋಕಕ್ಕೆ ಕಳಿಸ್ಬೇಕು ಪಾಪ ಉಪನೋ ಎಲ್ಲ ನಿರ್ಣಯ ಆಗಿ ಅವರವರನ್ನ ಅಲ್ಲಲ್ಲಿ ಕಳಿಸ್ಕೊಡ್ಬೇಕು ಜಗ ಚಕ್ರವರ್ತಿ ರಾಮದೇವರಿಗೆ ಬಂದಿದ್ದಾನೆ ಎದುರುಗಡೆಯಲ್ಲೇ ಚತುರ್ಮ ಬ್ರಹ್ಮದೇವರು ನಿಂತು ಕೈಕಟ್ಟಿ ಕಟ್ಟಿ ಮಾತಾಡ್ತಾ ರಾಮಚಂದ್ರ ದೇವರ ಎದುರುಗಡೆಗೆ ದ್ವೋದಾಗ್ಮೆಯ ಮಯಾದತ್ತಮ ಸ್ಥಾನ ದಶರಥ ಸ್ಥಿತಿ ಸ್ವಾಮಿನಿ ಅಪ್ಪಣೆ ಕೊಟ್ಟಿ ಆದ್ದರಿಂದಾಗಿ ದಶರಥನಿಗೆ ಚಕ್ರವರ್ತಿ ಸ್ಥಾನವನ್ನು ಕೊಟ್ಟು ಆತನಿಗೆ ಬಹಳ ವೈಭವ ಕೊಟ್ಟಿದ್ದೇನೆ ಅವನು ನಿನ್ನ ಅಪ್ಪಣೆ ಮೊದಲೇ ಕೊಟ್ಟಿದ್ದೇನೆ ಮಾತೃಣಾಂಚಾತಿ ಅದರಂತೆಯೇ ಆ ದಶರಥನ ಲೋಕವನ್ನೇ ನಿನ್ನ ತಾಯಂದರು ಮೂರೂ ಜನಕ್ಕೂ ಕೊಟ್ಟಿದ್ದಾಯಿತು ಕೌಸಲ್ಯ ಸುಮಿತ್ರ ಮತ್ತು ಮೂರೂ ಜನ ತಾಯಂದಿರಾಗೋದು ಇದು ಸೌತಿ ಮಗ ಒಬ್ಬ ಒಳ್ಳೆಯವನಿದ್ದು ಅವನಲ್ಲಿ ಇವರು ಪ್ರೀತಿ ತೋರಿಸ್ಬಿಟ್ರೆ ಅವನಿಂದಾಗಿ ಇವರಿಗೆಲ್ಲ ಸದ್ಗತಿಯಾಗಿ ಹೋಗುತ್ತೆ ನಾನು ಹೆಚ್ಚು ಮಗ ಅಲ್ಲ ಅಂದ್ಬಿಟ್ಟರೆ ಕಳ್ಕೋಬೇಕಾಗತ್ತೆ ಎಲ್ಲ ಅನುಬಂಧದಲ್ಲೂ ಹಾಗೇನೆ ಸಾತ್ವಿಕರಲ್ಲಿ ನಾವು ಪ್ರೀತಿ ಮಾಡಿದರೆ ಸಾಕು ಅವರ ಸಹವಾಸ ಅದರಿಂದ ನಮಗೆ ಸದ್ಗತಿಯಾಗಿ ಹೋಗುತ್ತೆ ನಮಗೇನು ಹೆಚ್ಚು ಸಂಬಂಧ ಇಲ್ಲ ಅಂತ ದುರಹಂಕಾರ ಮಾಡ್ಕೊಂಡು ಕುತಿದ್ರು ಅವರು ಇದ್ದಲ್ಲೇ ಇರ್ತಾರೆ ಹೀಗೆ ಅನಾಹರ್ಯ ಸ್ತಯ ಆಜ್ಞಪ್ತ ಕೈಕೇಯ ಅಂತ ಇವರು ವಾಸ್ತವಿಕವಾಗಿ ಅಯುತಾದ್ಯಿತ ಅಯುತ ಹತ್ತು ಸಾವಿರ ತನಕ ಅದೇ ಲೋಕದಲ್ಲಿ ಇರ್ತಾರೆ ಅಗ್ರತಃ ಅನಾರ್ಯ ಆಮೇಲೆ ಅವರು ಬೇರೆ ಲೋಕಗಳನ್ನು ಸೇರ್ತಾರೆ ಅದು ಕೈಕೇಯಿ ದೇವಿಗೆ ಕೊಡಬಾರ್ದಾಗಿತ್ತು ವಾಸ್ತವಿಕವಾಗಿ ಯಾಕಂದ್ರೆ ನಿನ್ನ ಪಟ್ಟಾಭಿಷೇಕ ಅದಕ್ಕೆ ಬೇಕಾದ ದುರ್ಬುದ್ಧಿಯಲ್ಲಿ ಯಾವ ಪ್ರಯತ್ನ ಮಾಡಿದ್ರೂ ಬಂತಲ್ಲ ತಲೆಯಲ್ಲಿ ಅದಕ್ಕೆ ಕೊಡಬಾರದು ಆದರೆ ಸೂಕ್ವಾತು ಭರತ ಒಂದು ನಿಮಿಷ ಗೇತ ನೆರೆಯಾಗಿತ್ತು ಭರತನನ್ನು ಹಡೆದಂತಹ ವ್ಯಕ್ತಿ ಭರತನನ್ನು ನಾನು ಅವಳಿಗೆ ದುರ್ಗತಿ ಆಗಬಾರ್ದು ಅಂತ ಸದ್ಗತಿ ಕೊಟ್ಟಿದ್ದೇನೆ ಸ್ವಾಮಿ ಎಂಥ ಮಾತಾಡಿದ್ದಾರೆ ಭರತನನ್ನು ಹಡೆದಿದ್ದಕ್ಕೆ ರಾಜ್ಯಾಭಿಷೇಕ ನಿಲ್ಲಿಸಿದ್ರು ದುರ್ಗತಿಯಾಗಿ ಇಲ್ಲ ಅವಳಿಗೆ ಯಾರಿಗೆ ಕೈಕೇಯಿ ಒಳ್ಳೆ ಮಕ್ಕಳು ತಿರುಕೊಂಡ್ರೆ ನಮಗೆ ಸಹಜವಾಗಿ ಸದ್ಗತಿಯಾಗಿತ್ತು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟರೆ ನಮಗೆ ಸದ್ಗತಿಯಾಗುತ್ತೆ ಅನ್ನೋದಕ್ಕೆ ಬಹಳ ಒಳ್ಳೆಯ ದೃಷ್ಟಾಂತ ತಥಾಪಿ ಸಾ ಯಥಾವೇಶ ಚಕಾರತ್ಪಯ್ಯ ಶೋಭನಂ ನಿಕೃತಿರ್ನಾಮ ಸಾಕ್ಷಿಪ್ತಾಮಯ ಆ ಇಲ್ಲಿ ತನಕ ಹೇಳಿದ್ದೆ ಈಗ ಹೇಳ್ತಾರೆ ನಿಕೃತಿ ಎಂತೂ ಒಬ್ಬಳು ಕೆಟ್ಟ ಹಿಂದಿಸು ಅವಳು ನಿಕೃತಿ ಅಂತಂದರೆ ಮೋಸ ಆ ಮೋಸ ಮಾಡುವುದಕ್ಕೆ ವಂಚನೆ ವಂಚನೆ ಮಾಡುವುದಕ್ಕೆ ಅಭಿಮಾನಿ ಒಬ್ಬಳಿದ್ದಾಳೆ ಅವಳೆ ಹೆಸರು ನಿಕೃತಿ ನಿಂತಾನೆ ಆ ನಿಕೃತಿ ಇದೊಳಗೆ ಒಂದು ಸೇರಿಕೊಂಡಿತ್ತು ಅಂತ ಕೈ ಕೈಗೆ ಅವಳು ಅಷ್ಟೆಲ್ಲ ಮಾಡಿತು ಸಾತ್ವಿಕರಿಗೆ ನೀವೇನು ಹೇಳಿದ್ರು ಒಂದು ಸುಳ್ಳು ಹೇಳಕ್ಕೂ ಆಗೋಲ್ಲ ಎಂಥ ಆಪತ್ ಕಾಲನ ಯಾರು ಬರಲಿ ನಿಜವಾಗಿ ಸಾತ್ವಿಕನಾಗಿದ್ದರೂ ಅವ್ನ ಕೆಲಸ ಸುಳ್ಳು ಹೇಳಿ ನೋಡೋಣ ತತ್ತದ್ದೆ ಬೆಬ್ಬೆಬ್ಬೆ ಅಂತಾನೆ ಅವನು ಸುಳ್ಳು ಹೇಳಿ ಬರೋಲ್ಲ ಅವನು ಏನೋ ಇಂಥದ್ದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಯಾವುದೋ ದುಷ್ಟರು ಒಳ್ಳೆ ಕೆಲಸ ಮಾಡಿದ್ದಾರೆ ಸಾತ್ವಿಕರು ದುಷ್ಟ ಕೆಲಸ ಮಾಡಿದ್ದಾರೆ ಅಂದರೆ ಒಳಗೆ ನ್ಯಾರ ನಿಂತ್ಕೊಂಡು ಮಾಡಿದ್ದಾರೆ ಅಂತ ಅಂತ ಅಲ್ಲಿ ಮಂಥರೇ ಪ್ರೇರಣೆ ಅಷ್ಟೇ ಅಲ್ಲ ಕೈಕೇಯಿಯ ಒಳಗಡೆ ವಿಕೃತಿಯನ್ನು ಒಬ್ಬಳು ದುಷ್ಟ ಶಕ್ತಿ ಅವರು ನಿಂತು ನಡೆಸಿದ್ದಾರೆ ಅವರಿಗೆ ಶಾಶ್ವತ ತಪಸ್ಸನ್ನು ಕೊಟ್ಟಿದ್ದೇನೆ ಕೈಕೈಯಿ ತು ಲೋಕಾನ ಪ್ರಾಪ್ತಾನೈವಾ ಚಲ ಅನ್ ಕುಚಿತೇ ಆದರೂ ಅನ್ಯ ವಶವಾಗಿ ಮಾಡಿದ್ದಲ್ಲ ಕೈಕೈಯಿ ಬಾಬು ರಾಜ್ಯ ಆಗುವಂತೆಲ್ಲ ಅಂದಿದ್ದು ಮಾಡಿದ್ದು ಭರತನಿಗೂ ಕೂಡ ಸ್ವಲ್ಪ ಎಲ್ಲ ಕೆಟ್ಟದಾಗಿ ನಡ್ಕೊಂಡು ಇವೆಲ್ಲ ನಡ್ಕೊಂಡಿದ್ದರಿಂದ ಒಂದು ಚಲ ಅಚಲ ಲೋಕ ಒಂದೇ ಲೋಕ ಅಂತಿಲ್ಲ ತಿರುಗಿ ತಿರುಗಿ ತಿರುಗಿ ಹತ್ತು ಲೋಕ ತಿರ್ಕೊಂಡು ಬಂದು ಲೋಕಕ್ಕೆ ಬರಲಿಲ್ಲ ಪಶ್ಚಾತ್ ಭಕ್ತಿಮತೀಯಸ್ಮಾತ್ವ ಸಾಯಿ ಉತ್ತಮ ಆದರೆ ಆಮೇಲೆ ಮತ್ತೆ ಬೇಕಷ್ಟು ಭಕ್ತಿ ಮಾಡಿ ವನವಾಸದಿಂದ ಬರೋ ಹೊತ್ತಿಗೆ ಅರ್ಥ ಮಾಡಿಕೊಂಡಿದ್ವಿ ರಾಮಚಂದ್ರದೇವರಲ್ಲಿ ಆತನ ಮಗ ಅಲ್ಲ ಕೌಸಲ್ಯಾದೇವಿಯರ ಸಹವಾಸದಿಂದಾಗಿ ಹ್ಯಾಕ್ ಕಾಣ್ತಿದ್ಲು ಕೌಸಲ್ಯಾದೇವಿ ಆ ರೀತಿಯಲ್ಲಿ ಕಾಣಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆಮೇಲೆ ಭಕ್ತಿ ಬಂತು ಆ ಭಕ್ತಿ ಇದ್ದಿದ್ದರಿಂದಾಗಿ ಭರತ ಮಮತಾದೇವರು ನಡೆದ ಕ್ರಮ ರಾಮಚಂದ್ರದೇವಿ ನಿತ್ಯ ದರ್ಶನ ಇದರಿಂದಾಗಿ ಭಕ್ತಿ ಇದ್ದಿದ್ದರಿಂದ ನಾನು ಆ ಕೊಟ್ಟಿದ್ದೇನೆ ಮಂಥರಾತು ತಮಸೆಂದೇ ಬಾಧಿತ ಜಾರಿನಿ ಮಂಥರಿಗೆ ತಮಸ ಏನು ಬೇಕೋ ಆ ಎಲ್ಲ ವ್ಯವಸ್ಥೆ ಆಗಿದೆ ವಿರೋಧ ಬಾಕಿ ಇದೆ ಮಧ್ಯದಲ್ಲಿ ಇನ್ನೂ ಬೇಕಾಟ್ಟು ಕೆಲಸ ಆಗೋದಿದೆ ಅವತ್ತು ಇನ್ನು ಸೀತಾರ್ಥಂ ಏಪ್ಯನಿಂದಮಸ್ತಾ ತೇಬಿಯಾತ ಮಹತ್ತಮಃ ಸೀತಾದೇವಿಯಗೋಸ್ಕರ हिंदे हे माँ तक सुरान का दैत्यरूल बिंदर प्रायशोर राक्षसाश्चैव इन यार्सरू कूड़ा बीलता बिंदर हील व्यवस्था मुं य बीड़ता है मुख्यवादी वही कृष्णत्मे इन उन्द्रजीत मुंतर रावणादि उवरल मत बरवर ನೀನು ಕೃಷ್ಣನಾಗಿ ಬಂದಾಗ ಅವರಿಗೆಲ್ಲ ಪೂರ್ಣ ಆಗತ್ತೆ ಸಾಧನೆ ರಾಮಾವತಾರದಲ್ಲಿ ಅರ್ಧಂಬರ್ಧ ಆದವ್ರಿಗೂ ಪೂರ್ಣ ಆಗುತ್ತೆ ಕೃಷ್ಣಾವತಾರದಲ್ಲಿ ಪೂರ್ಣ ಸಾಧನೆ ಮಾಡಿಸಿದ ಪೂರ್ಣಾವತಾರ ಕೃಷ್ಣಾವತಾರ ಅದು ಹೀಗಾಗಿ ಕೇಳಿಬಿಟ್ರೆ ಎಲ್ಲ ಒಂದು ಅಂತ ಅದಕ್ಕೆ ಅನ್ನೋದು ರಾಮಕೃಷ್ಣ ರೂಪಗಳಲ್ಲಿ ಎಲ್ಲ ಇದೆ ಹೀಗಾಗಿ ಅದನ್ನು ಶೇಷ ಯಾಸ್ಯಂತ ತೇಷ ಅಟ್ಟ ನಿಮಿಷ ಅಲ್ಲೂ ಪೂರ್ಣ ಆಗದೆ ಇದ್ದವರು ಉಳಿತಾರೆ ದೈತ್ಯರುಗಳು ಅಲ್ಲೂ ಕೂಡ ಆಗದೆ ಇದ್ದವರು ಕೆಲವರು ಉಳಿತಾರೆ इपत् कलियुगदलू होचार हेत अष्टिशे कलयुगे यदो कलियुग अंटनेुगदल इपते इत स्वलप संदेह केड़म चर्चे बरी अभाव ಇಪ್ಪತ್ತೆಂಟನೇ ತೆರೆತಾಯೋಗದಲ್ಲಾಯಿತೋ ಇಪ್ಪತ್ತ್ನಾಲ್ಕನೇ ತೆರೆತಾಯೋಗದಲ್ಲಾಯಿತೋ ಅಂತೂ ವಿವಾದ ಇದೆ ಹರಿವಂಶ ಇಪ್ಪತ್ನಾಲ್ಕು ಅಂತ ಹೇಳುತ್ತೆ ಮಹಾಭಾರತ ಇಪ್ಪತ್ತೆಂಟು ಅಂತ ಹೇಳುತ್ತೆ ಇವತ್ತಿರೋ ಪಾಠಗಳಲ್ಲೂ ಆಗಿದೆ ಯಾವ ತಿಳಬೇಕು ಗೊತ್ತಾಗೋದು ಆದರೆ ಈ ಸೂಚಕ ಯುಕ್ತಿಗಳನ್ನೆಲ್ಲ ನೋಡಿದಾಗ ಸ್ವಲ್ಪ ಇಪ್ಪತ್ತ ನಾಲ್ಕನೇ ತೆರೆತಾಯೋಗ ಅನ್ನೋದು ಹೆಚ್ಚು ಮನವರಿಕೆ ಆಗಿತ್ತು ಆದರೆ ಕೆಲವು ಪ್ರಕರಣಗಳನ್ನೆಲ್ಲ ಉಲ್ಲೇಖ ಮಾಡಿ ಹಿಂದೂ ವಿವಾದ ಮಾಡ್ತಾ ಇದ್ದಾರೆ ಹೆಚ್ಚು ಉತ್ತರವನ್ನು ವಿಚಾರ ಹೊರಡಿಸ್ಬೇಕಷ್ಟೇ ಅದು ಅದರಿಂದ ಅವರೆಲ್ಲ ಅಷ್ಟಾವಿಂಶ ಕಲಿಯುಗ ಇಪ್ಪತ್ತೆಂಟನೇ ಕಲಿಯುಗದಲ್ಲಿ ಅವರೆಲ್ಲ ಬೆಳಿತಾರೆ ಗತೇ ಚತುಸ್ಸಹಸ್ರಾಬೇ ತಮೋಗಾಹ ತ್ರಿಶತೋತ್ತರೇ ಅದರಲ್ಲೂ ನಿಖರವಾಗಿ ಮಾಹಿತಿ ಕೊಟ್ಟರು ಯಾವಾಗ ತಮಸ್ಸಿಗೆ ಬೆಳಿತಾರೆ ಅಂತಂದರೆ ಅವರನ್ನೆಲ್ಲ ಬೌದ್ಧಿಕವಾಗಿ ಅವರಿಗೆಲ್ಲ ಅತಿಶಯವಾದ ದುಃಖವನ್ನು ಕೊಡುವ ಪ್ರಸಂಗವನ್ನು ನಡೆಯುತ್ತೆ ಯಾವಾಗ ನಾಲ್ಕು ವರ್ಷ ಕಳಿ ಎಲ್ಲ ದೈತ್ಯರು ತಮಸ್ಸಿಗೆ ಬೀಳ್ತಾರೆ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಆಗುತ್ತೆ ಏನದು ನಾಲ್ಕು ಸಾವಿರದ ಮುನ್ನೂರು ವರ್ಷ ಏನದು ಅರ್ಥ ಆಗ ಅದು ಯಾಕೆ ನಾಲ್ಕು ಸಾವಿರದ ಮುನ್ನೂರು ವರ್ಷ ಆದಮೇಲೆ ನಾಲ್ಕು ಸಾವಿರದ ಮುನ್ನೂರನೇ ಒಂದ ಮುನ್ನೂರ ಒಂದನೇ ವರ್ಷ ಇದೆಯಲ್ಲ ಅದು ಆಚಾರ ಅವತಾರ ಮಾಡಿದ ಆಚಾರ ಅವತಾರ ಮಾಡಿದ ವರ್ಷ ಆಚಾರ್ಯರ ಕಾಲದಲ್ಲಿ ತುಂಬಾ ವಿವಾದ ಇದೆ ನೆರವಣೆ कलियुग शुर महाभारत हद दि युग दुर्योधन बिज दिवस अदा मेरी कलियुग्तारुग आरंभ आदमे द्वापर अंत्युंतु अद्त् वर्ष कलियुगृण परमात्मार कलियुग्तार पांडवर कलियुगुत्र विशेष कलियुग आलियुगू सवि वर्ष तनक ಕ್ಷೇಮಕರಾಜನ ಪರ್ಯಂತರವಾಗಿ ಪರಮಾತ್ಮ ಪಾಂಡವರ ವಂಶವನ್ನು ಬೆಳೆಸ್ತಾನೆ ಈ ಕಲಿಯುಗದಲ್ಲಿ ಪಾಂಡವರ ವಂಶ ಒಂದು ಸಾವಿರ ವರ್ಷ ಆಳಿದರು ಹೀಗಾಗಿ ಆ ಕಾಲಮಾನದಲ್ಲಿ ಬರಬೇಕಾಗಿದ್ದ ದೈತರು ಅಂತಾದವರು ಯಾರು ಆ ಕಾಲಕ್ಕೆ ಬರಲೇ ಇಲ್ಲ ಎರಡು ವರ್ಷ ಮುಂದುವರೆದ ಮೇಲೆ ಆಮೇಲೆ ಯೇಸು ಬಂದ ಆಮೇಲೆ ಮಣಿಮಂತ ಆಗಲಿ ಶಂಕರಾಚಾರ್ಯ ಆಗಲಿ ರಾಮಾಜಾಚಾರ ಈ ಬಸವಣ್ಣ ಅಕಮಹಾದೇವಿ ಆವು ಇವು ನೀವು ಯಾರ್ಯಾರು ನೋಡಿ ದಂಡಿ ಭಾರವಿ ಕಾಳಿದಾಸ ಮುಂತಾದವರು ಯಾರ್ಯಾರನ್ನು ನಾವು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಹರಿವಾಯಿಗಳಿಗೆ ದ್ರೋಹ ಮಾಡಿದ್ದಾರೆ ಎಲ್ಲ ಒಟ್ಟಿಗೆ ಬಂದಿದ್ದಾರೆ ಅದಕ್ಕಿದೇ ಕಾರಣ ಅದು ಕ್ರಿಸ್ತ ಪೂರ್ವದಲ್ಲಿ ಇಲ್ಲ ಮತ್ತೆ ಕ್ರಿಸ್ತ ಉತ್ತರದಲ್ಲೇನೇ ಎಲ್ಲ ದೈತ್ಯ ಬರೋಹಕ್ಕೆ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದಾನೆ ಎಲ್ಲ ದೈತರು ಮೊಹಮ್ಮದ್ ಪೈಲಂಬರಿಂದ ಹೇಳ್ಕೊಂಡು ಎಲ್ಲರೂ ಆಗಲೇ ಬಂದಿದ್ದಾರೆ अंदमले इवेल बंद तमस्स बंदा अ साधन अस्टे आचार्य ऐन इवर तमोग योत्त्तारत चतुसहस नाकु सवि मुनूर वर्ष कड़ी केवरे दुख शुरू आते यावरे बंदर बंद के सक्सस्कु ಅದು ಸಾತ್ವಿಕರನ್ನು ಕೆಡಿಸಲಿಕ್ಕೆ ಏನು ಬೇಕೋ ಅಷ್ಟು ಮಾರ್ಗ ಮಾಡಿಟ್ಟಿದ್ವಿ ಆದರೆ ಆಚಾರ್ಯರು ಬಂದು ಅವರನ್ನೆಲ್ಲ ತಮ್ಮ ಕಡೆಗೆ ಹೋಗ್ತದೆ ಅವ್ರಿಗೂ ಈ ಒಂದು ಕನೆಕ್ಷನ್ ತಪ್ಪಿಸಿದ್ರು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಜಗತ್ತಿಗೆ ತಿಳಿಸಿ ಹೇಳಿದ್ರು ಯೋ ವಿಪ್ರಲಂಬ ವಿಪರೀತ ಮತಿಪ್ರಮೋದ ವಾದಾನ್ ನಿರಸ್ಯ ಕೃತವಾನ್ ಭವಿತ್ವ ಆದ ತಮ್ಮ ತಮ್ ಗುಂಪನ್ನು ತಾವು ಹೇಳ್ಕೊಂಡು ಬೇರೆ ನಡೆದೇ ನಡೆಯುತ್ತೆ ಸಾತ್ವಿಕರ ತಲೆ ಕೆಡಿಸಿದ್ವಿ ಅಂತನ್ನುವ ಆ ಬಾರಿ ದೊಡ್ಡ ಹೆಮ್ಮೆ ಅವ್ರಿಗಿತ್ತು ಮಣಿಮಂಜರಿ ಇದನ್ನು ಉಲ್ಲೇಖ ಮಾಡುತ್ತೆ ಇದಕ್ಕೆಲ್ಲ ವ್ಯಾಖ್ಯಾನ ಅದಕ್ಕೆ ಮಣಿಮಂಜರಿ ಬಂದರೆ ಎಲ್ರಿಗೂ ಮಣಿಮಂಜರಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಮೈಯೆಲ್ಲ ಉರಿ ಅದು ಮಣಿಮಂಜರಿ ಅನ್ನೋದಕ್ಕಿಂತ ಮೈ ಗುರಿ ಅನ್ನಬೇಕಷ್ಟೆ ಅದು ಆಚಾರ್ಯ ಚೆನ್ನಾಗಿ ಅದು ಮಣಿಮಂಜರಿ ಅಲ್ಲಪ್ಪ ಅದಕ್ಕೆ ಅವ್ರಿಗೆ ವ್ಯಾಖ್ಯಾನ ಇದೆ ಮಣಿಮಂಜರಿ ಮಣಿಮಂಜರಿ ವೈಭವ ಅಂತ ರಚನೆ ಆದಾಗ ನಾನು ಕೈಯಲ್ಲಿ ನಾನು ಕೈ ಬರಹ ಎಲ್ಲ ಕುಡಿಸ್ಕೊಂಡು ನಮ್ಮ ಕೈಯಲ್ಲಿ ಬರೆಸಿದ್ದಾರೆ ನಾನೆಲ್ಲ ಬಹಳ ನನ್ನ ಮೇಲೆ ಬಹಳ ಪ್ರೀತಿ ಆಚಾರ ಮಾಡಿದ್ರು ಬಹಳ ಅನುಗ್ರಹ ಅದು ಹೇಳಬೇಕಾಗಿದ್ರೆ ಹೆಸರು ಹೇಳೋರು ಇದು ಮಣಿಮಂಜರಿ ಅಲ್ಲ ಇದು ಮಣಿಮಜ್ಜರಿ ಎನ್ನುವ ಮಣಿಮಜ್ಜರಿ ಮಣಿಮಂತಾದಿ ದೈತ್ಯರನ್ನ ಜರಿ ಅದನ್ನ ಅರಿದು ಬಿಡುತ್ತಲ್ಲ ಅಂತಹ ಅರಿಯುವಂತ ಮಣಿಮಂಜರಿ ಅಂದ್ರೆ ಏನ್ ಭೀಮಸೇನ ದೇವರ ಗದ ಅದಕ್ಕೆ ಬೇರೆಯವರು ನೋಡಿದವ್ರಿಗೆಲ್ಲ ಹೊಟ್ಟೆಯಲ್ಲಿ ಉರಿ ಬಿದ್ದಾಗುತ್ತೆ ಅಂತ ಅದರ ವೈಭವ ಏನು ಅಂತ ನಾವು ತೋರಿಸಿದೀವಿ ಅಂತ ಮಣಿಮಂಜರಿ ವೈಭವ ಅಂತ ಅವರ ಕೃತಿ ನಮ್ಮ ಕೃತಿ ಅಂತ ಅದು ಮಣಿಮಜ್ಜರಿ ಅಂತ ನೋವು ಹಾಗಾದ್ರೆ ಅಲ್ಲಿ ಮಣಿಮಜ್ಜರಿ ಜಕಾರ ಬರಬೇಕಾಗಿತ್ತು ಎರಡು ಜಕಾರ ಕಾಣಬೇಕಾಗಿತ್ತು ಇನ್ನೊಂದು ಜಕಾರ ಕಾಣುತ್ತಲ್ಲ ಹೊರಗೆ ಪಂಚಮ ಅಕ್ಷರ ಕಾಣುತ್ತಲ್ಲ ಅಂತಂದ್ರೆ ಅದು ಅತಿಶಯೇ ಪಂಚಮ ತೃತೀಯ ಅತಿಶಯೆ ಅಂತಿದೆ ಆ ಅಕ್ಷರವನ್ನು ಹೇಳುವಾಗ ಅದಕ್ಕಿಂತ ಮೂರನೇ ಅಕ್ಷರ ಹೇಳಿದ್ರೆ ತುಂಬಾ ಹೆಚ್ಚು ಅಂತ ಸನಾತನ ಅಂತ ಹೇಳಬೇಕು ಸದಾತನ ಯಾವಾಗಲಿದ್ದಾನೆ ಅಂತ ತುಂಬಾ ಒತ್ತಿ ಹೇಳಬೇಕು ಸದಾ ಅನ್ನು ಅದಕ್ಕೆ ಬಿಡ್ತಾರೆ ಅಜಾಗದಲ್ಲಿ ಸನಾತನ ಅಂತ ಸದಾತನ ಅನ್ನುವ ಧಕಾರದ ಜಾಗದಲ್ಲಿ ನಕಾರ ಬಳಿಕೆ ಮಾಡ್ತಾರೆ ದ ಧ ಇದರಿಂದ ಮೂರನೇ ಅಕ್ಷರ ಅಕಾರ ಹೇಳುವ ಜಾಗದಲ್ಲಿ ಉಕಾರ ಪ್ರಯೋಗ ಮಾಡ್ತಾರೆ ದ ಇವು ಮೂರನೇ ಅಕ್ಷರ ಹನುಮಾನ್ ಅಲ್ಲ ಅದು ಅದು ಹನುಮಾನ್ ಅದು ವಾಸ್ತವಿಕವಾಗಿರುವ ಶಬ್ದ ಹನುಮಾನ್ ಅದು ಹನ ಅಂತಂದರೆ ಹನ ಶಬ್ದವೋ ಜ್ಞಾನವಾಚಿ ಹನುಮಾನ್ ಅಂತಂದರೆ ಜ್ಞಾನ ಜ್ಞಾನಿ ಅಂತ ಹಣ ಅಂತಂದರೆ ತುಂಬ ಹಿಂಸೆ ಮಾಡುತ್ತೆ ಅಂತ ಅದು ತುಂಬ ಹಿಂಸೆ ಮಾಡುತ್ತೆ ಅಂತ ಒತ್ತಿ ಹೇಳಬೇಕಲ್ಲ ನಾವು ಒತ್ತೆ ಹೇಳಬೇಕಾದ್ರೆ ಏನು ಮಾಡ್ತೇವೆ ಉಾರಣ ಮಾಡಬೇಕು ತುಂಬ ಅಂತ ಹಿಂದೆಲ್ಲ ಹೇಳ್ತೇನೆ ಅದನ್ನು ಹೇಳ್ಬೋದು ಆದರೆ ನೀವು ಶಬ್ದದಲ್ಲಿ ಬರೀಬೇಕಾದ್ರೆ ಹೇಗೆ ಹೇಳೋದು ಅದನ್ನು ಅದಕ್ಕೆ ಆ ಅಕ್ಷರ ತೆಗೆದಾಗ ಬೇರೆ ಅಕ್ಷರ ಹಾಕ್ತಾರೆ ಯಾವ ಅಕ್ಷರ ಹಾಕ್ತಾರೆ ಮೂರನೇ ಅಕ್ಷರ ಹಾಕ್ತಾರೆ ಅದು ದೀರ್ಘ ಇದ್ದಂತೆ ಕೆಲವು ಈಗ ಮಹಾಭಾರತದಲ್ಲಿ ಹಿಂದೆ ಬಂದಿದೆ ಇನ್ನೇನಿಂದ ಆಸ್ತಿಕಾದಿಯಲ್ಲಿ ಆಸ್ತಿಕಾದಿತ ಪರೆಯಂತೆ ಆಸ್ತಿಕ ಅಷ್ಟೇ ಶಬ್ದಗಳು ಆಸ್ತಿಕ ಅಂತ ಪ್ರಯೋಗ ಮಾಡಿದ್ದಾರೆ ಯಾಕಂದ್ರೆ ದೀರ್ಘ ಹೇಳಿದ್ರು ತುಂಬಾ ಅಸ್ತಕೃಪಾಂಡ್ ತೋರಿಸಲಿಕ್ಕೆ ಇನ್ನೂ ಹೆಚ್ಚು ಅಂತ ಹೇಳಬೇಕಾಗಿದ್ದರೆ ಅದರಿಂದ ಮೂರನೇ ಅಕ್ಷರ ಹೇಳುತ್ತಾರೆ ಶಬ್ದ ಅಪಚಾರ ಆಗದೇ ಇದ್ದಾಗ ಮೂರನೇ ಅಕ್ಷರ ಹೇಳುತ್ತಾರೆ ಹಾಗಾಗಿ ಮೂರನೇ ಅಕ್ಷರವನ್ನು ಪ್ರಯೋಗ ಮಾಡಿದವರು ಹನುಮಾನ ಆಗಿದೆ ಜಾಗದಲ್ಲಿ ಅ ಇವು ಮೂರನೇ ಅಕಾರದ ಜಾಗದಲ್ಲಿ ನಕಾರ ಸನಾತನ ಹಾಗಿದ್ದಂತೆ ಇನ್ನೂ ಕೂಡ ಪ್ರಯೋಗ ಮಾಡಿದ್ದಾರೆ ಆದ್ದರಿಂದಾಗಿ ಮಣಿಮಂಜ್ಜರಿ ಅಲ್ಲ ಮಣಿಮಂಜರಿ ಆಯಿತು ಅತಿಶಯ ಮೂರನೇ ಆಚಾರ ಪ್ರೀಗಾಗಿ ಆಚಾರದೇ ಒಂದು ವ್ಯಾಖ್ಯಾನ ಇದೆ ಮತ್ತು ಆಚಾರ್ಯ ಇಡೀ ಎಲ್ಲದಕ್ಕ ಮೊದಲನೇ ಶ್ಲೋಕಕ್ಕೆ ಅಷ್ಟಕ್ಕೆ ವ್ಯಾಖ್ಯಾನ ಗ್ರಂಥ ಆಗಿದೆ ಮೊದಲನೇಷ್ಟು ಭಿನ್ನತೆ ಸಾಧ್ಯ ತನ್ನ ಮೊದಲನೇ ಪದ್ಯದಿಂದಲೇ ಎಲ್ಲ ದುರ್ಬಾದಗಳನ್ನು ನಿರಾಕರಣೆ ಮಾಡಿದೆ ಆಚಾರ ಬಂತಿ ಶ್ರದ್ಧೆ ಅಷ್ಟು ದೊಡ್ಡದು ಆಚಾರ್ಯ ಅವರು ಕಲಿಸಿಕೊಟ್ಟ ಕ್ರಮ ಹೇಗಿದೆ ನಾಲ್ಕು ಸಾರಿಗೆ ಮಾಣಿಕ್ಯ ನಿರಾಕರಣ ಮಾಡುತ್ತಾರೆ ಬಹಳ ಸಂಸಾರ ಮಾಡಿದ್ದಾರೆ ಅಂದರೆ ಅಂಥದ್ದರೂ ಇಂತಹ ಕೇಳ್ತೇವೆ ಅದನ್ನು ಇಲ್ಲಿ ಕಾಣ್ಬೋದು ಹಾಗೆ ಹೀಗಾಗಿ ಒಟ್ಟಾರೆ ಆ ದೈತ್ಯರಗಳೆಲ್ಲ ವರ್ಷ ಕಳೀತಿರ್ಲಿಕ್ಕೆ ಅದು ಗತಾಯಿತು ಅಂದರೆ ಮುನ್ನೂರ ಒಂದನೇ ವರ್ಷ ಅವಾಗ ಯಾಕೆ ತಮಸ್ಸಿಗೆ ಹೋಗ್ತಾರೆ ಅಂತಂದರೆ ಅವತ್ತೇ ದುಃಖ ಆಗಲು ಶುರುವಾಯಿತು ಏನಂತ ದುಃಖ ಆಯಿತು ತಮ್ಮ ಪ್ರಚಾರ ಮಾಡಿ ಭಾಳ ಮೆರಿತಾಯಿತು आगे यचार्य बंदर आगे विधात विधाव ताज्वल्यतेसदूडिताचार अदू सूचने खिद्येत वायुरय भूत पृथिव्या आख्या मंद्रना विजयदशमी दिवस दी विजयोत्सव दुंदुमिमा मुलें ಇನ್ನು ವಿಜಯ ಆಚಾರ ಅವತಾರ ಮಾಡಿದ್ದ ದಿವಸ ಅದು ವಿಜಯದಶಮಿ ಅವತ್ತಿನ ದಿವಸನೇ ಬೆಳಗ್ಗೆ ಹೊತ್ತಿಗೆ ಅದು ಪ್ರಾತಃ ಕಾಲ ಬೆಳಗ್ಗೆ ಹೊತ್ತು ಸದ್ಯಾಗಿ ಆಚಾರ್ಯರ ಅವತಾರ ಪ್ರಾಯ ಬೆಳಗ್ಗೆ ಏಳುವರೆ ಎಂಟು ಗಂಟೆ ಹೊತ್ತಿಗೆ ಆಚಾರ್ಯರ ಅವತಾರದ ಕಾಲ ಆ ಹೊತ್ತಿಗೆ ದುಂದು ಮೇಲೆ ಆಧಾರ ಏನಂತ ಯಾರ್ಯಾರು ಸಾತ್ವಕರಿದ್ದೀರಿ ಕುಣದಾಡ್ರಿ ಯಾರ್ಯಾರು ದುಷ್ಟರಿದ್ದೀರಿ ದುಃಖ ಪಡ್ರಿ ಅಂತ ಮುಂದೆ ದುಂದು ಮೇಲೆ ಆರೋಗ್ಬ ನಮಾಜಿಗೆ ಅಂತ ಬಳ್ಕೊತಾರಪ್ಪ ಅವ್ರು ಕೊಡ್ಕೊಂಡ್ರೆ ಏನಾಗುತ್ತೆ ಜೋರ್ ಧ್ವನಿ ಆಗತ್ತೆ ನಮ್ಗೆ ಇದೆಲ್ಲ ಭಾಗ್ಯ ನಮಗೆ ಕೇಳಿಸೋಲ್ಲೂ ಸದ್ಯಕ್ಕಿಲ್ಲ ಏನಾಗುತ್ತೆ ಅಂತ ಹೇಳಿ ಬರೋದು ಅಂದರೆ ಸದ್ದು ಕೇಳಿಸ್ತಾ ಇದ್ದರೆ ಏನು ಮಾಡಬೇಕು ಹ್ಞೂ ಬಡ್ಕೋತಾ ದುಃಖ ಆಗುತ್ತೆ ಅವರಿಗೆ ಐದೈದು ಸತಿ ಪಡ್ಕೋತಾರಪ್ಪ ರಂಜಾನ್ ಕಾಲ್ದ ಆ ಐದೈದು ಸತಿ ಪಡ್ಕೊಂಡು ಅವ್ರಿಗೆ ಆನಂದ ಆಗುತ್ತೆ ಅಂದರೆ ತಮಗೆ ಬೇಕಾದ ಧ್ವನಿ ಕೇಳಿದ್ರೆ ಆನಂದ ಆಗುತ್ತೆ ಬೆಳೆದೇ ಇರಂತ ಕೇಳಿದ್ರೆ ದುಃಖ ಇದೆಲ್ಲ ಕಡೆ ಸಹ ಜನ ಇಲ್ಲೋ ಅಂದ್ರೆ ಅವತ್ತಿಂದ ದುಃಖ ಶುರುವಾಯಿತು ಅಯ್ಯಯ್ಯೋ ಭೀಮಸೇನ ಮತ್ತೆ ಬಂದ ಅಯ್ಯಯ್ಯೋ ನಮ್ಮ ಸಿದ್ಧಾಂತ ಹಾಳಾಗೋಯ್ತು ಬಹಳ ದುಃಖ ಪಡ್ತಾರೆ ಮತ್ತೊಂದು ಮಣಿಮಂಜೇರಿಯಲ್ಲಿ ತಿಳಿಸಿರುವ ಅಂಶ ಅಂತಂದರೆ ಎಲ್ಲ ಶಂಕರಾಚಾರ್ಯರು ಪಾಪ ಎಲ್ಲ ಕರ್ತ ಮುಂದಿರುತ್ತೆ ಎಲ್ಲ ಆದ್ಮೇಲೆ ಬೀಜದ ಒಬ್ಬ ಇದ ನಾನು ಶಿಷ್ಯನ ಆರು ಬೀಜಾದ ಅಂತ ಒಬ್ಬ ಪದ್ಮಪಾದ ತೋಟಕ ಜ್ಞಾನೋಚ್ಚ ಬೀಜಾದ ಅಂತ ಈಗ ಜ್ಞಾನೋತ್ತಮ ಬೀಜಾದ ಅಂತ ಇದೆಲ್ಲ ಇದ್ದಾರೆ ನಾಲ್ಕು ಜನ ಶಿಷ್ಯರಿಗೆ ಈ ಬೀಜಾದ ಅನ್ನೋನು ಕಣ್ಮರೆಯಾಗುತ್ತ ಕಾಣೆ ಆಗುತ್ತ ಕಾಣಿಸೋದಿಲ್ಲ ಈ ನಮ್ಮ ಶಿಷ್ಯರನ್ನೆಲ್ಲ ಕರೆದು ಹೇಳ್ತ ಮೈಯಲ್ಲೆಲ್ಲ ರೋಗಗಳು ಭಗಂಧರಾದ ರೋಗಗಳು ಕುಡಿದಿದೆ ಕಡೆಯ ಪರಿಸ್ಥಿತಿ ದುಃಖಪಟ್ಟು ಒದ್ದಾಡ್ತಾ ಇದ್ದಾನೆ ಗುರುಗಳೇ ನಿಮಗೇನು ಆಗ್ಬೇಕು ಹೇಳಿ ಕಡೆ ಆಸೆ ಏನು ಹೇಳಿ ನಾವು ತಿಳಿಸ್ತೀವಿ ನನಗೆ ಎರಡು ಕಡೆ ಆಸೆ ಕಲಸ್ರಪ್ಪ ಬೀಜಾದ ನನ್ನ ಕಲಸೋ ನಾನು ಮುಂದೆ ಏನಾಗ್ತೇನೆ ಅಂತ ನಮ್ಮ ಬೀಜಾದನ್ಗೆ ಗೊತ್ತಿತ್ತು ಒಳ್ಳೆ ಜ್ಯೋತಿಷಿ ಈಗ ನಂಗೆ ಲೆಕ್ಕಾಚಾರ ಚೈತನ್ಯ ಇಲ್ಲ ಅವರು ಮೂವತ್ತೆರಡು ವರ್ಷ ಆವಾಗ ಸಾಯುವಾಗ ಮೂವತ್ತೆರಡು ವರ್ಷ ಶಂಕರಾಚಾರ್ಯನಿಗೆ ಅಂತ ಅಂತ ಆವಾಗ ಆ ಬೀಜಾದಿಯಲ್ಲಿ ನಾನು ಕರೆಸಿಬಿಟ್ರಪ್ಪ ಅವನ ಕಡೆ ನೋಡಿ ಸಾಯ್ತೇನೆ ನಾನು ಎಲ್ಲ ಕಡೆ ಹೊಳಿದ್ಬಿಡ್ತಾನೆ ಹೈ ಪ್ರಾಚುರ್ಯ ಅವ್ರದ್ದಲ್ಲ ಅವರಲ್ಲ ಪ್ರತಿಯೊಬ್ಬರು ಕೂಡ ಇಚ್ಛಾರೂಪ ಧಾರಣೆ ಮಾಡಲಿಕ್ಕೆ ಶಕ್ತಿ ಇದ್ದವರವರಲ್ಲ ವರು ಪರಕಾಯಿ ಪ್ರವೇಶ ಮಾಡೋರು ಶಿಷ್ಯರುಗಳೆಲ್ಲ ಮಾಟ ಆಗ್ಬೋದು ಬೇಕಾದ ಗೊತ್ತಿತ್ತು ಅವರಿಗೆಲ್ಲ ಅಂಥವ್ರು ಎಲ್ಲೆಲ್ಲೋ ಹೋಗ್ಬಿಡ್ತಾರೆ ಎಲ್ಲರೂ ಸಿಗೋಲ್ಲ ಕಡೆಗೆ ಕಡೆ ಬಂದು ಹೇಳ್ತಾರೆ ಇಲ್ಲ ಯಾರು ಸಿಗಲಿಲ್ಲ ಆದರೆ ನಿಮ್ಮ ಬಗ್ಗೆ ಒಬ್ಬ ಶ್ಲೋಕ ಹೇಳ್ತಿದ್ದ ಒಬ್ಬ ಹುಡುಗ ಎಲ್ಲಿ ಪಕ್ಕ ಅಂತ ಕವೇತೀವಿ ಇಸ್ಲಮಿ ಏರಿಯಾ ಅಂತ ಮೋರಿ ಹರಿಯೋ ಜಾಗ ಅಲ್ಲಿ ಮನೆಗಿನ ಕಟ್ಕೊಂಡಿರ್ತಾವೆ ತೀರೇ ಯಾತಕ್ಕೂ ಬೆಳೆದಿರೋ ಜನ ಅಲ್ಲೊಂದು ಹುಡುಗ ಮೈ ಮೇಲೆ ಬಟ್ಟೆ ಇಲ್ಲದೇನೆ ಕ್ರೀ ಕೊಳಕಲು ಸಿಂಬಳ ಸೂಸಿಕೊಂಡಿರುವ ಹುಡುಗ ಇರುತ್ತಲ್ಲ ಅಂತ ಕೆಟ್ಟ ಹುಡುಗ ಅದನ್ನ ಕಲಿ ಸ್ವರೂಪ ಅಂತಹದ್ದು ಒಂದು ಹುಡುಗ ಚಂಡ ಆಡ್ತಾ ಇತ್ತು ಅದೊಂದು ಹೇಳ್ತಾ ಇತ್ತು ಒಂದು ಪದ್ಯ ಹೇಳ್ತಾ ಇತ್ತು ಅದೊಂದು ಮಾತನ್ನು ಏನು ಹೇಳಿದೆ ಹೇಳಿ ಹೇಳಿ ದ್ವಯಂ ಶಂಕರ ಚೈಕಿ ಮಮೈ ಕಂಚನೈ ಕಂಚನೈ ಕಂಚನಸ್ತಿ ಅದೇ ಪದ್ಯ ಹಾಗೆ ಉಲ್ಲೇಖ ಮಾಡಿದ್ದಾರೆ ಪಡಿತಾಚಾರಿ शंकराचार्यू एर जन्म इदे पद्मी एर जन्म इदे ने स्वयं शंकर पद्म पद्मपात बंद शंकराचार्यू एर जन्म इदे अोर हेकु हूँ आटाड़ता हा हा बीजा देशो मधी अय्यो बीजा ಆ ಹುಡುಗರೇ ಬೀಜಾದ ಕರ್ಕೊಂಬರಬಾರದೆ ಬೀಜಾದೀರ್ಘಾಂಸ ನಿದ್ರಾತ್ ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಬಡ್ಕೊಳ್ತಾ ಸತ್ತೋಗ್ತಾನೆ ಶಂಕರಾಚಾರ್ಯ ಕಡೆ ನಾವು ಹೇಳೋದ್ರಲ್ಲಿ ಅವ್ರ ಕಡೆ ಹೇಳ್ಬಿಡ್ತಾರ ಅವರಲ್ಲೂ ಹೇಳೋದು ಇನ್ನೇನೇ ಇದೆ ಆಂತಂದ ಕೆಟ್ಟ ರೋಗಗಳು ಮೂವತ್ತೆರಡು ವರ್ಷಕ್ಕೂ ಹುಡುಗ ಸತ್ತೋಗ್ತಾನೆಂಬ ಎಷ್ಟು ಮಾಡಬಾರ್ದು ಮಾಡಿರ್ಬೇಕು ಕಟ್ಕೊಳಗ ಆಟ ಚತುರಾಂನಾಯ ಪೀಠಗಳನ್ನು ನಾಲ್ಕು ಪ್ರದೇಶಗಳಲ್ಲಿ ಪೀಠ ಸ್ಥಾಪನೆ ಮಾಡಿದ್ದಾನೆ ಮೂವತ್ತೆರಡು ವರ್ಷದ ಹುಡುಗ ಎಷ್ಟು ಪ್ರಚುರವಾಗಿದೆ ಎಷ್ಟು ಜನ ಫಾಲೋಯಿಸ್ತು ಏನು ಕತೆ ದೈತ್ಯ ಪ್ರಚುರ ಕಲಿಗಾಲ ನೀವು ಮಾಡು ನೀವು ಮಾಡಿದ್ದೇನೆಲ್ಲ ಅಣ್ಣ ತಮ್ಮ ನಾವೆಲ್ಲ ಎಲ್ಲ ಎಲ್ಲ ಬೆಳೆಸ್ತೇವೆ ಅದು ಒಳಗೆ ನಿಂತು ಎಲ್ಲರೂ ಆಕರ್ಷಣೆಯನ್ನು ತಂದು ಅದು ಹಾಗಿದ್ದೇ ಹೀಗಾಗುತ್ತಾ ಹೀಗಿದ್ದರೆ ಹಾಗಾಗುತ್ತಾ ಏನು ಉಚಿತವೋ ನನ್ನ ಕಡೆಯಲ್ಲಿ ಶಂಕರಾಚಾರ್ಯ ನನ್ನ ಈ ವಿಚಿತ್ರ ಅಂತಂದ್ರೆ ಅದು ಹೆಣ್ಣು ಇದು ಗಂಡು ಇಬ್ಬರು ಒಂದು ಕಾಲದಲ್ಲಿ ಇದ್ದವರು ಇಬ್ಬರದ್ದು ಪ್ರತಿಮೆ ಒಟ್ಟಿಗೆ ಇಟ್ಟು ಪೂಜೆ ಮಾಡ್ತಾರೆ ಆ ಸನ್ಯಾಸಿ ಜೊತೆ ಇಟ್ಟು ಪೂಜೆ ಮಾಡ್ತಾರೆ ಅಬದ್ಧಯ ಅವೈದಿಕ ಸಿದ್ಧಾಂತ ಅಂದ್ರೆ ಪೂರಾ ಅವೈದ ಇವೆಲ್ಲ ನಡೀತಾರೆ ಈ ಆಸೆಯ ಜೊತೆಯಲ್ಲಿ ಇನ್ನೊಂದು ಆಸೆ ಹೇಳ್ತಾನೆ ಇಲ್ಲಿಂದ ವ್ಯಕ್ತ ಆಗೋದು ಇನ್ನೊಂದಿದೆ ನಾ ಎಲ್ಲರೂ ತಲೆ ಕೆಡಿಸಿದೆ ಆದ್ರೆ ಒಬ್ಬರನ್ನ ತಲೆ ಕೆಡಿಸೋಕ್ಕಾಗಿಲ್ಲ ಅದೊಂದು ಮಾಡಿದರೆ ನನ್ ಸಕ್ಸಸ್ ಆಗುತ್ತೆ ಇದು ನನ್ನ ಕಡೆ ಆಸೆ ನಾ ಮಾಡಲಿಕ್ಕೆ ಆಗಲಿಲ್ಲ ನನ್ನನ್ನು ನೋಡಿ ಪರತೀರ್ಥರು ಅಂತನ್ನುವರು ದುರ್ವಾಸನ ಪರಂಪರೆಯಲ್ಲಿ ಬಂದವರು ಸನಕಾದಿಗಳ ಪರಂಪರೆಯಲ್ಲಿ ಬಂದವರು ಅವರು ಒಬ್ಬರು ಅವರ ಅವರ ಶಿಷ್ಯನಾಗಿ ಇದೆಲ್ಲ ಕೆಡಿಸಬೇಕಾಗಿತ್ತು ನನ್ನ ಮುಖ ನೋಡಿದ ತಕ್ಷಣ ನಾನು ಮಹಾದಾನವ ಅನ್ನೋದನ್ನು ನೋಡಿ ನನ್ನನ್ನು ಇನ್ನೊಮ್ಮೆ ನೋಡದೆ ಸೂರ್ಯ ನನ್ನನ್ನು ನೋಡಿ ಆಚರಣೆ ಮಾಡಿದ ಮಠಕ್ಕೆ ಹೋಗಿ ಭಾಳ ಅವಮಾನ ಆಗಿದೆ ನನಗೆ ಆ ಪರಂಪರೆಯಲ್ಲಿ ಇವತ್ತಿಯಾರಿದ್ದಾರೋ ಅವರನ್ನು ನೀವು ಕೆಡಿಸಿದ್ರೆ ನನ್ನ ಆಸೆ ಪೂರ್ಣ ಆಗುತ್ತೆ ಅವನಿಗೆ ಬೇಕಾಟ್ ಫಾರಿ ಎಸ್ ಇದಾರೆ ಸಾಲ ಬೇಕಾಟ್ ಫಾರ ಅದಲ್ಲ ಸಾತ್ವಕರ ಕೆಡಿಸಬೇಕು ನಿಂತಿತ್ತು ಅವರಿಗೆ ಅದು ನಂದಿ ಗ್ರಾಮದಲ್ಲಿ ಇದ್ದವರಿಗೆಲ್ಲ ಕೆಳಿಸಿ ಸತ್ಯಪ್ರಜ್ಞರುತ್ತಡ್ದು ಅವರು ತುಂಬಾ ಹಿಂಸೆ ಕೊಟ್ಟು ಬಿಡ್ತಾರೆ ತಮ್ಮ ದೀಕ್ಷಾ ಕೊಟ್ಟು ದಂಡ ಹಾಕೊಂಡು ಎಲ್ಲ ಮುರಿದು ಹಾಕಿ ಚಾತುರ್ವಾಸ್ಯ ಕೂಡ ಹೀಗೆಲ್ಲ ಆಗಿ ಮುಗಿಯೋ ತನಕ ಕಾಯ್ಕೊಂಡಿದ್ದು ಅವ್ರಿಗೂ ಇವ್ರಿಗೂ ಹೊಂದಾಣಿಕೆ ಆಗೋಲ್ಲ ಹೆಂಡೆ ಗಿಡ ಕುಡಿಯೋದು ಹೆಣ್ಣು ಗಿಣ್ಣು ಇರುತ್ತೆ ಅವತ್ತಲ್ಲ ದುರ್ಬುದ್ಧಿ ಕಡೆಗೆಲ್ಲ ಅವರೆಲ್ಲರೂ ದೂರ ಹೋಗ್ತಾರೆ ಸ್ವಲ್ಪ ಈ ಕೇರಳ ಗಿಲ್ವತ್ರ ಅಂತ ಈ ಕಡೆ ಬರ್ತಾರೆ ತಮ್ಮ ಪ್ರದೇಶಕ್ಕೆ ಬಂದಾಗ ಸ್ವಾತಂತ್ರ್ಯ ಸಿಗುತ್ತಿಗ್ರಿ ಅವ್ರ ತರನೇ ಇದ್ದುಕೊಂಡು ಕಡೆಗೆ ಅವತ್ತು ಶಂಕರ ಸಿದ್ಧಾಂತ ತುಂಬ ವ್ಯತ್ಯಾಸ ಇರಲಿಲ್ಲ ಉಪಾಸನೆ ಮಾತ್ರ ಹದ್ವೈದು ಉಪಾಸನೆ ಮಾಡಬೇಕು ಹಾಗೆ ಹೇಗೆ ಅಂತ ಉರ್ದು ಕುಂಡ್ರ ಆದಿಗಳನ್ನು ಅಂತ ಕಾಣುತ್ತೆ ಕೆಲವರು ಉರ್ದು ಕುಂಡ್ರ ಪಟ್ಟಿ ಏನು ತಮಗೆ ಏನೇನು ಬೇಕೋ ಎಲ್ಲ ಮಾಡ್ತಾ ಇದ್ರು ಕಡೆ ಪಂಚಾಯತನ ಪೂಜೆ ಇವೆಲ್ಲ ಅವತ್ತು ಇದ್ದಿದ್ದು ಮೇಲ್ನೋಟಕ್ಕೆ ಅದೇನು ಹೆಚ್ಚು ವ್ಯತ್ಯಾಸ ಕಾಣ್ತಿರಲಿ ಇವತ್ತಿನಂತೆ ಹೀಗ ಅದನ್ನೆಲ್ಲ ಮೇಲ್ನೋಟಕ್ಕೆ ಮಾಡೋರು ಒಳಗಡೆಯಲ್ಲ ಮಾತ್ರ ವೈಷ್ಣವರು ಸತ್ತಪ್ರಜ್ಞರು ಅವರು ಶಿಷ್ಯರು ಎಲ್ಲ ಕಡೆ ಓಡೋಗ್ತಾರೆ ಬದ್ರಿಕಾಶ ಮುಗು ಕಿರ್ಚ್ಕೋತಾರೆ ಹೊರತೀರ್ಥನನ್ನು ಪ್ರಜ್ಞ ತೀರ್ಥನ ಸರ್ ನಮ್ಮ ಹೀಗಾಗೋಯ್ತು ಬಂದಾಗ ಅವ್ರು ಮತ್ತೆ ದಂಡ ಹಾಕಬಲು ಎಲ್ಲ ಕೊಟ್ಟು ಮೇಲ್ನೋಟಕ್ಕೆ ಅವರಂತೆ ಇರಲಿ ನಮಸ್ಕಾರ ಮಾಡಿ ಅಂತರ ನಿಮ್ಮ ಶಿಷ್ಯರಿಗೆ ನೀವು ಹೇಳ್ಕೊಂಡು ಹೋಗಿರಿ ರಹಸ್ಯ ಏನಿದೆ ಅಂತ ಹೇಳಿ ವಿಶ್ವಾಸಕ ಬರುವ ಶಿಷ್ಯನಿಗೆ ಮಾತ್ರ ಹೇಳಿ ಇಷ್ಟು ಅನರ್ಥ ಬಂದು ಹೋಗಿ ಎಷ್ಟು ತಲೆಮಾರು ಆ ರೀತಿ ಆಗೋಯಿತು ಗೊತ್ತಿಲ್ಲ ಪ್ರಾಯ ಒಂದು ಏಳೆಂಟು ತಲೆಮಾರು ಯತಿಗಳು ಮಧ್ಯದಲ್ಲಿ ಯಾರು ಬಂದರೂ ಏನಾಯಿತು ಗೊತ್ತಿಲ್ಲ ಅಚ್ಯುತ ಪ್ರೇಖ್ಯಾಚಾರ್ಯರ ತನಕ ಯಾರೇನಾದರು ಅಂತೂ ಗೊತ್ತಿಲ್ಲ ಸತ್ಯಪ್ರಜ್ಞೆಯಿಂದ ಅಚ್ಯುತ ಪ್ರೇಖ್ಯಾಚಾರ್ಯರ ತನಕ ಏಳೆಂಟು ತಲೆಮಾರುಗಳು ಪ್ರಾಯ ಒಂದು ನಾಲ್ಮೂರು ವರ್ಷಗಳ ತನಕ ಏನಾಗಿದೆ ಅಂತೂ ಗೊತ್ತಿಲ್ಲ ಆಗಲೇ ರಾಮಾಂಜಿ ಆಚಾರ್ಯ ಅಂತ ಅದ್ರೆಲ್ಲ ಬಂದು ಹೋಗೋದು ಏನೇನೋ ಅನರ್ಥ ನಡೆದು ಹೋಗಿದೆ ಅಂದರೆ ಅವರಿಗೆಲ್ಲ ಏನಿತ್ತು ಸಾತ್ವಿಕರು ತಲೆ ಕೆಡಿಸಿದ್ವಿ ಅನ್ನೋದಿತ್ತು ಅವರಿಗೆ ನಾವು ಗೆದ್ವಿ ಅಂತ ಯಾವಾಗ ಸಾತ್ವಿಕರಿಗೆ ಒಳ್ಳೆ ಬುದ್ಧಿಯನ್ನು ಕೊಡ್ಲಿಕ್ಕೆ ಆಚಾರ ಬಂದರೂ ಸಾಕಾಯ್ತಲ್ಲ ನಾವು ಮಾಡಿದ್ದೆಲ್ಲ ಕೆಲಸ ವ್ಯರ್ಥ ಆಯಿತು ಏನು ಮಾಡಿದ್ರು ನಮ್ಮನ್ನು ಹೇಳಿಯೋರು ಹಿಡಿದೇ ಹಿಡಿತಾರೆ ನಮ್ಮನ್ನು ಹೇಳಿಯೋರು ನಮ್ಮನ್ನು ಹೇಳಿಯೋದಲ್ಲ ಸಾತ್ವಿಕರನ್ನು ನಮ್ಮ ಕಡೆ ಅಲ್ಲದೆ ಇದ್ದವ್ರಿಗೂ ತಲೆ ಕೆಡಿಸಿದ್ವಿ ಕೆಟ್ಟ ಹೋಗ್ತಲ್ಲ ಅಂತ ಅವತ್ತೇ ಅಪಾರ ಮಾಡಿದ್ರು ತಮುತ್ತಿಗೆ ಹೋಗ್ಲಿಕ್ಕೆ ಸಿದ್ಧತೆ ಪೂರ್ಣ ಆಯಿತು ದೇಶ ಮಾಡ್ತಾರಾಗ ಅಪಾರವಾಗಿ ಅದನ್ನು ಆಚಾರ್ಯರು ಇಲ್ಲಿ ಉಲ್ಲೇಖ ಮಾಡ್ತಾರೆ ಅದೇ ತತ್ಪದಾಂ ಭೋಜ ಮಕರಂದೈಕಲೆತ್ಸವ ತ್ವಯ ಸಹ ಆಗತ ವಿಧೇಹಿ ಸ್ಥಾನಮುತ್ತಮ ನಿಂದ ಪಾದವನ್ನು ಹೇಳಿದು ಬಂದವರು ಯಾರ್ಯಾರಿದ್ದಾರೆ ಅವರು ಯಾವ ಸ್ಥಾನ ಕೊಡಬೇಕು ಅಂತ ನೀವು ಹೇಳು ಆ ಸ್ಥಾನವನ್ನು ಕೊಡ್ತೇನೆ ಸ್ವಾಮಿ ತೀಕ್ರಮದಿಂದಾಗಿ ಆದೇಶವನ್ನು ಕೊಡ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಅಹಂ ಭವ ಸುರೇಶದ್ಯಕಿಂಕರ ಸ್ವತೇಶ್ವರ ಯಚ್ಚ ಕಾರ್ಯಸ್ಮ ತಾಪ ಆಶು ಭಾಷಣ ನೀನು ನಾವು ಎಲ್ಲರೂ ಬ್ರಹ್ಮದೇವರು ಉದ್ರು ಎಲ್ಲರೂ ನೀನು ನೃತ್ಯ ಏನು ಆದೇಶ ಕೊಡ್ತೀವಿ ಅದನ್ನು ಮಾಡ್ತೇವೆ ಅಂತ ರಾಮಚಂದ್ರದೇವರಲ್ಲಿ ಭೇಟಿ ಕೊಡ್ತೀವಿ ಹಾಗೆ ಭಗವಂತ ಏನೇನು ಆದೇಶ ಕೊಟ್ಟ ಏನೇನು ನಡೀತು ಅಂತ ಅನ್ನೋದನ್ನೆಲ್ಲ ತಿಳಿಸ ಹೇಳ್ತಾರೆ ಅದನ್ನು ಸಾಧಾರಣ ಇನ್ನೂ ಗುರುತಿಸಬೇಕಾಗುತ್ತೆ ನಾಳೆ ನರಸಿಂಹ ಜಯಂತಿ ಯಾತ್ರೆಯಿಂದಾಗಿ